ಕವಿತೆಯ ಶೀರ್ಷಿಕೆ ಪಾತಾಳಗರಡಿ ಯಾವ ಕವಿತೆ ಬರೆದು ನೀನು ನೂರು ಜನರ ಮುಂದೆ ಓದಿ ನೀನು ನಿನ್ನ ದುಃಖವನ್ನು ಹೇಳುವೆ ಯಾವ ಕವಿತೆ ಬರೆದು ನೀನು ನೂರು ಜನರ ಮುಂದೆ ಓದಿ ನೀನು ನಿನ್ನ ದುಃಖವನ್ನು ಹೇಳುವೆ ಬರೆದು ಅಳಿಸಿ ಅಳಿಸಿ ಬರೆದು ತಿದ್ದಿ ತೀಡಿ ಒಪ್ಪುವಂತೆ ಬರೆದ ಕವಿತೆ ಯಾವ ರೀತಿ ನಿಜವ ಜಗಕ್ಕೆ ತೋರ್ಪುದು ಅಳಿಲ ಮೇಲೆ ಮೂರು ಗೆರೆಯ ರಾಮ ಬರೆದನಂತೆ ಅಳಿಲ ಮೇಲೆ ಮೂರು ಗೆರೆಯ ರಾಮ ಬರೆದನಂತೆ ಅಂತೆ ನೀನು ಕವಿತೆ ಬರೆದು ನೋವ ನೀಗಿ ದುಃಖ ಮರೆವುದುಂಟೆ ಅಂತೆ ನೀನು ಕವಿತೆ ಬರೆದು ನೋವ ನೀಗಿ ದುಃಖ ಮರೆವುದುಂಟೆ ಕತ್ತಲೊಳಗೆ ಬೆಳಕ ಕಣ್ಣು ರೆಪ್ಪೆ ತೆರೆದು ನೂರು ಬಣ್ಣ ಹರಡಿ ಕಡಲಿನಾಳ ತಲುಪಲಿ ಪಾತಾಳ ನಿನ್ನ ಮನವು ನಿನ್ನ ನೋವ ಕವಿತೆಯಲ್ಲಿ ಹಿಡಿದು ಮೇಲೆ ಮೇಲೆ ತರಲಿ